ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಆದಿಶಂಕರ ಭಗವತ್ಪಾದ ಪೂಜ್ಯರ ವಿವೇಕ ಚೂಡಾಮಣಿ ಇಪ್ಪತ್ತಾರನೇ ಕಂತು ಮೊದಲಿಗೆ ಆದಿಶಂಕರ ಭಗವತ್ಪಾದ ಪೂಜ್ಯರ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳವರ ಸ್ವಾಮಿ ಚಿನ್ಮಯಾನಂದ ಜೀಯವರ ಹಾಗೂ ವಿದ್ವಾನ್ ಮಹಾಮಹೋಪಾಧ್ಯಾಯ ಡಾಕ್ಟರ್ ಕೆ ಜಿ ಸುಬ್ಬ್ರಾಯ ಶರ್ಮ ಇವರ ಚರಣಾರ್ವಿಂದಗಳಲ್ಲಿ ಶರಣ ಹೊಂದುತ್ತಾ ವಿವೇಕ ಚೂಡಾವಣಿಯ ಇಪ್ಪತ್ತ ಆರನೇ ಕಂತು ನೋಡೋಣ ಇವತ್ತು ಶಂಕರ ಭಗವತ್ಪಾದರ ಕೃತಿ ಆನಂದಮಯ ಕೋಶ ಇದರ ಬಗ್ಗೆ ಶ್ಲೋಕ ಇನ್ನೂರ ಏಳರಿಂದ ಇನ್ನೂರ ಹನ್ನೊಂದರವರೆಗೆ ಇರತಕ್ಕಂಥದ್ದು ಈಗ ಇನ್ನೂರ ಏಳನೇ ಶ್ಲೋಕ ಆನಂದ ಪ್ರತಿಬಿಂಬಚುಂಬಿತತತನು ಜೃಂಭಿ ಸ್ಯಾದನಂದಮಯಃ ಪ್ರಿಯಗುಣಕಸ್ವೆಷ್ಟಾಲಾಭೋದಯ ಪುಣ್ಯಸನುಭವೆ ವಿಭಾತಿ ಆನಂದೂಪಸ್ವಯಂ ಭೂತ್ವಾಂದ್ರ ಸಾಧು ತನು ಬೃನ್ಮ ಪ್ರಯತ್ನ ವಿನಾ ಆನಂದದ ಪ್ರತಿಬಿಂಬ ವ್ಯಾಪ್ತವಾಗಿರುವ ಸ್ವೂಪೋಳ ತಮಸಿನಿಂದ ಪ್ರಕಟವಾದ ವೃತ್ತಿ ಆನಂದಮಯ ಕೋಶ ಅಂಥೇಳಿ ಎನಿಸ್ತದೆ ಇದು ಪ್ರಿಯವೇ ಮೊದಲಾದ ಗುಣಗಳನ್ನು ಹೊಂದಿದೆ ತನ್ನ ಇಷ್ಟಾರ್ಥವು ಕೈಗೂಡಿದಾಗ ಮಾತ್ರ ಪ್ರಕಟವಾಗ್ತದೆ ಪುಣ್ಯಕರ್ಮ ಮಾಡಿದವರಿಗೆ ಪುಣ್ಯಕರ್ಮದ ಅನುಭವದ ಪುಣ್ಯಕರ್ಮ ಫಲದ ಅನುಭವ ರೂಪದಲ್ಲಿ ತೋರಿಕೊಳ್ತದೆ ಪುಣ್ಯಸ ಅನುಭವೇ ವಿಭಾತಿ ಕೃತಿನಾಂ ಆನಂದರೂಪಸ್ವಯಂ ಈ ಆನಂದಮಯನೂ ಪ್ರಯತ್ನವಿಲ್ಲದೆ ತಾನೇ ಆನಂದರೂಪನಾಗಿ ಸಂತೋಷಪಡುತ್ತಾನೆ ಇದು ಆನಂದಮಯ ಕೋಶ ಆನಂದದ ಪ್ರತಿಬಿಂಬದಿಂದ ವ್ಯಾಪ್ತವಾಗಿರುವ ಸ್ವರೂಪವುಳ್ಳಂತಹ ತಮಸ್ಸಿನಿಂದ ಪ್ರಕಟವಾದ ವೃತ್ತಿ ಆನಂದಮಯ ಕೋಶ ಇದು ಪ್ರಿಯವೇ ಮೊದಲಾದ ಪ್ರಿಯ ಮೋದ ಪ್ರಮೋದ ಮೊದಲಾದ ಗುಣಗಳನ್ನು ಹೊಂದಿದೆ ತನ್ನ ಇಷ್ಟಾರ್ಥ ಕೈಗೂಡಿದಾಗ ಮಾತ್ರ ಇದು ಪ್ರಕಟವಾಗ್ತದೆ ಪುಣ್ಯಕರ್ಮ ಮಾಡಿದವರಿಗೆ ಪುಣ್ಯಕರ್ಮ ಫಲದ ಅನುಭವ ರೂಪದಲ್ಲಿ ತೋರಿಕೊಳ್ತದೆ ಈ ಆನಂದಮಯನು ಪ್ರಯತ್ನವಿಲ್ಲದೆ ತಾನೇ ಆನಂದರೂಪನಾಗಿ ಸಂತೋಷಪಡ್ತಾನೆ ಈ ಆನಂದಮಯ ಕೋಶವು ಒಂದು ಅಂತಃಕರಣ ಪ್ರವೃ ಅಂತಃಕರಣ ವೃತ್ತಿ ವೃತ್ತಿ ಅಂದರೆ ಆಲೋಚನೆ ಮಾನಸಿಕ ಚಟುವಟಿಕೆ ಗಾಢ ನಿದ್ರೆಯಲ್ಲಿದ್ದಾಗಲೂ ಯೋಚನಾ ತರಂಗಗಳು ಇರ್ತವೆ ಆನಂದಮಯ ಕೋಶವು ಪ್ರಾಣ ಮನಸ್ಸು ಬುದ್ಧಿಗಳನ್ನು ಅತಿಕ್ರಮಿಸಿರುತ್ತದೆ ಸಮಾಧಿ ಸ್ಥಿತಿಯಲ್ಲಿ ವಾಸ್ತವವಾಗಿ ಯಾವ ಶಾರೀರಿಕ ಶಾರೀರಕ ಕ್ರಿಯೆಗಳು ದೇಹದಲ್ಲಿ ನಡೆಯುವುದಿಲ್ಲ ವೈದ್ಯ ವಿಜ್ಞಾನದ ದೃಷ್ಟಿಯಿಂದ ಸಮಾಧಿ ಸ್ಥಿತಿಯಲ್ಲಿ ವ್ಯಕ್ತಿಯು ಮೃತಪ್ರಾಯ ಸತ್ತಂತೆ ಶ್ರೀ ಅರಬಿಂದ ಮತ್ತು ಸ್ವಾಮಿ ಪರಮಹಂಸ ಯೋಗಾನಂದರ ಮಹಾ ಆದ ನಂತರ ಅವರ ಪ್ರಾಣವು ಪುನಃ ದೇಹಕ್ಕೆ ವಾಪಸ್ಸು ಬರಬಹುದು ಎಂತಕ್ಕಂಥ ನಂಬಿಕೆಯಿಂದ ಅವರ ಪಾರ್ಥಿವ ಶರೀರಗಳನ್ನು ಅವರ ಮೃತದೇಹವನ್ನು ಕೆಲವು ದಿನಗಳವರೆಗೆ ಜಾಗರೂಕತೆಯಿಂದ ರಕ್ಷಿಸಿಟ್ಟಿದ್ದರು ಆದರೆ ಪ್ರಾಣ ಕೊನೆಯ ಬಾರಿಗೆ ಶರೀರ ತ್ಯಾಗ ಮಾಡಿತ್ತು ಅಂದರೆ ಸಮಾಧಿಯಲ್ಲಿ ಇದ್ದಾಗ ಶರೀರವು ಕೆಡದಂತೆ ಪ್ರಕೃತಿ ಎಚ್ಚರ ವಹಿಸ್ತದೆ ಆ ವ್ಯಕ್ತಿಯ ಕರ್ಮವು ಸಂಪೂರ್ಣವಾಗಿ ಕ್ಷಯಿಸದಿದ್ದರೆ ಪುನಃ ಅವನ ಬರವಿಗಾಗಿ ದೇಹವು ಪ್ರಕೃತಿಯಿಂದ ರಕ್ಷಿಸಲ್ಪಟ್ಟಿರ್ತದೆ ಆದರೆ ಆ ದೇಹದಲ್ಲಿ ಮಾಡುವ ಕರ್ಮ ಮುಗಿದಿದ್ದರೆ ಅಲ್ಲಿಗೆ ಅದು ಮೃತವಾದಂತೆ ಸಮಾಧಿಯ ಸ್ಥಿತಿಯಲ್ಲಿ ಎಲ್ಲ ಮಾನಸಿಕ ಆಲೋಚನೆಗಳು ಯೋಚನೆಗಳು ಸಂಪೂರ್ಣವಾಗಿ ನಿಂತು ಹೋಗಿರ್ತವೆ ಆದರೆ ಗಾಢ ನಿದ್ರೆಯಲ್ಲಿ ಯಾಂತ್ರಿಕವಾಗಿ ಎಷ್ಟೋ ಪ್ರಾಣಕ್ರಿಯೆಗಳು ನಡೀತಾ ಇರ್ತವೆ ಆದ್ದರಿಂದಲೇ ಗಾರ್ಢ ನಿದ್ರೆಯು ಸಮಾಧಿ ಸ್ಥಿತಿಯಲ್ಲ ಆದ್ದರಿಂದಲೇ ಸಮಾಧಿ ಸ್ಥಿತಿಯ ನಂತರ ವ್ಯಕ್ತಿಗೆ ಜ್ಞಾನ ಆಗಿರ್ತದೆ ಆದರೆ ಗಾರ್ಢ ನಿದ್ರೆ ನಂತರ ಏನು ಹೊಸದಾಗಿ ಜ್ಞಾನ ಆಗುವುದಿಲ್ಲ ಪರಿಸ್ಥಿತಿ ಮೊದಲನೇ ಆಗಿರ್ತದೆ ಒಂದು ನಿದ್ದೆಯ ಸುಖ ಮಾತ್ರ ದೊರೆತಿರ್ತದೆ ಹೊಸದಾದ ಯಾವುದೇ ಅರಿವಾಗಲಿ ಜ್ಞಾನವಾಗಲಿ ಉಂಟಾಗಿರುವುದಿಲ್ಲ ಗಾಢನಿದ್ರೆ ನಂತರ ಹಾಗಾಗಿ ಗಾಢನಿದ್ರೆ ಮತ್ತು ಸಮಾಜ ಎರಡೂ ಒಂದೇ ಅಲ್ಲ ಈ ವೃತ್ತಿಗಳು ಆನಂದ ಸ್ವರೂಪವಾಗಿರ್ತಕ್ಕಂಥವು ಮನುಷ್ಯನ ಮನಸ್ಸಿನಲ್ಲಿ ಗೊಂದಲ ಹೊಯ್ದಾಟಗಳು ಎಷ್ಟು ಕಡಿಮೆಯಾಗಿರ್ತವೋ ಅಷ್ಟು ಅವನ ಹೃದಯದಲ್ಲಿ ಆನಂದ ಹೆಚ್ಚಾಗಿರ್ತದೆ ಮನಸ್ಸಿನ ಹೊಯ್ದಾಟ ಹೃದಯದ ಆನಂದ ಒಂದಕ್ಕೊಂದು ವಿಳೋಮ ಪ್ರಮಾಣದಲ್ಲಿವೆ ವಿರುದ್ಧ ದಿಕ್ಕಿನಲ್ಲಿ ಸಾಮಾನ್ಯವಾಗಿ ಕೊನೆಯಿಲ್ಲದ ಮಾನಸಿಕ ಒತ್ತಡ ಬಿಗಿತಗಳಿಂದ ನಮ್ಮ ನಿತ್ಯ ಜೀವನ ತುಂಬಿರ್ತದೆ ಮಾನಸಿಕ ಕ್ಷೋಭೆಯ ಒತ್ತಡ ಸ್ವಲ್ಪ ಕಡಿಮೆಯಾಗಿದ್ದಾಗ ಅದು ಸುಖದಗಳಿಗೆ ಅತ್ಯಂತ ಸುಖದಾಯಕವಾದ ಸ್ಥಿತಿ ಅಂತ ಹೇಳಿದರೆ ಮಾನಸಿಕ ಕ್ಷೋಭೆಯ ಒತ್ತಡ ನಮ್ಮ ಗಮನಕ್ಕೆ ಬಾರದಷ್ಟು ಕಡಿಮೆ ಇರುವ ಸ್ಥಿತಿ ಆಗಿನ ಮಂದಗತಿಯ ಆಲೋಚನಾ ತರಂಗಗಳನ್ನು ಆನಂದ ವೃತ್ತಿ ಅಂತ ಹೇಳ್ತಾರೆ ಆಲೋಚನೆಗಳು ತುಂಬ ಕಮ್ಮಿ ಇರ್ತದಾಗ ಹಾಗಾಗಿ ಅದನ್ನು ಆನಂದ ವೃತ್ತಿ ಅಂತ ಹೇಳ್ತಾರೆ ಮಂದಗತಿಯಲ್ಲಿರ್ತದೆ ಆ ಕ್ಷಣಗಳಲ್ಲಿ ನಮಗೆ ಅಲ್ಪ ಸ್ವಲ್ಪ ಸಚ್ಚಿದ ಆನಂದದ ಅನುಭವ ಉಂಟಾಗ್ತದೆ ಅದರ ಅರಿವು ಉಂಟಾಗ್ತದೆ ಅಂದರೆ ತಮಸ್ಸಿನಿಂದ ನಮ್ಮ ಮನಸ್ಸಿನಲ್ಲಿ ಹುಟ್ಟಿದ ವೃತ್ತಿಯ ಅಕಿರು ಮಹದ ಆನಂದ ಸ್ವರೂಪದ ಆತ್ಮನು ತನ್ನ ಪ್ರತಿಬಿಂಬದ ಮೂಲಕ ಚುಂಬಿಸ್ತಾನೆ ಇದೇ ಆನಂದಮಯ ಕೋಶದ ಲಕ್ಷಣ ಅಂಥೇಳಿ ಕಾವ್ಯವಾಣಿಯಲ್ಲಿ ಶ್ರೀಶಂಕರಾಚಾರ್ಯರು ಹೇಳ್ತಾರೆ ಅಂದರೆ ಆತ್ಮವನ್ನ ಅರಿಯದಿದ್ದಾಗ ಮನಸ್ಸಿನಲ್ಲಿ ಯೋಚನೆಗಳ ಕಿರುತೆರೆಗಳು ಮೆಲ್ಲನೆ ಉತ್ಪನ್ನ ಆಗ್ತವೆ ಆ ಕಿರುತೆರೆಗಳು ಚೈತನ್ಯ ಸ್ವರೂಪದ ಆತ್ಮನಿಂದ ಚುಂಬಿಸಲ್ಪಟ್ಟಾಗ ಅಂದರೆ ಬೆಳಗಲ್ಪಟ್ಟು ಆನಂದ ಸ್ವರೂಪನಾದ ಆತ್ಮನ ಪ್ರತಿಬಿಂಬವೂ ಅದರಲ್ಲಿ ಬಿದ್ದಾಗ ಆನಂದಮಯ ಕೋಶ ಅಂತ ಹೇಳಿ ನಾವು ಎಚ್ಚರದ ವಸ್ತೆಯಲ್ಲಿದ್ದಾಗಲೂ ಕೂಡ ಕೆಲವು ವೇಳೆ ಈ ಆನಂದಮಯ ಕೋಶದ ಅನುಭವವನ್ನು ಪಡೆಯುತ್ತೇವೆ ನಾವು ಇಷ್ಟಪಡುವ ವಸ್ತುವಿನಿಂದ ಬೆಳೆಸಿಕೊಂಡಿರತಕ್ಕಂಥ ಸಂಬಂಧವನ್ನು ಅನುಸರಿಸಿ ನಮಗೆದು ಬೇರೆ ಬೇರೆ ಮಟ್ಟದ ಸುಖಾನುಭವವನ್ನು ಉಂಟು ಮಾಡ್ತದೆ ಪ್ರಿಯ ಮೋದ ಪ್ರಮೋದ ಅಂತೇಳಿ ಅಂದರೆ ನಮ್ಮ ಇಷ್ಟಪಡುವಂತಹ ವಸ್ತು ನಮ್ಮ ಹತ್ತಿರ ಇದ್ದರೆ ಎಲ್ಲೋ ನಮ್ಮ ಸಮೀಪದಲ್ಲಿ ಇದೆ ಅಂಥೇಳಿ ಆದರೆ ಆವಾಗ ನಮಗೆ ಉಂಟಾಗುವ ಆನಂದದ ಪ್ರಮಾಣಕ್ಕೆ ಪ್ರಿಯ ಅಂತಲೇ ಹೇಳ್ತಾರೆ ಅದೇ ವಸ್ತು ನಮ್ಮ ಎದುರೇ ಇದ್ದಾಗ ನಮ್ಮ ಕಣ್ಣು ಎದುರೇ ಇದೆ ನೋಡ್ತಾ ಇದ್ದೇವೆ ಅಂಥೇಳಿ ಆದಾಗ ಅದಕ್ಕೆ ಮೋದ ಅಂತಲೇ ಹೇಳ್ತೇವೆ ಯಾವುದಕ್ಕೆ ಆಗ ಉಂಟಾಗುವ ಆನಂದದ ವಿಧಕ್ಕೆ ಅಥವಾ ಪ್ರಮಾಣಕ್ಕೆ ಇನ್ನು ನಾವು ಆ ವಸ್ತುವನ್ನು ಅನುಭವಿಸ್ತಾ ಇರುವಾಗ ಉದಾಹರಣೆಗೆ ಒಂದು ಓ ಯಾವುದೋ ಒಂದು ಸಿಹಿ ತಿಂಡಿ ಇರ್ಬೋದು ಒಂದು ಉದಾಹರಣೆ ಆ ಸಿಹಿ ತಿಂಡಿ ಹತ್ತಿರದಲ್ಲೇ ಇದೆ ಅಂದರೆ ನಮ್ಮ ಮನೆಯಲ್ಲಿ ಮಾಡ್ತಾಯಿದ್ದಾರೆ ಅಂಥೇಳಿ ನಾವು ಅಲ್ಲಿಲ್ಲ ಮಾತ್ರ ನಾವು ಬೇರೆ ರೂಮ ಕೊಠಡಿಯಲ್ಲಿ ಇದ್ದೇವೆ ಮಾಡ್ತಾ ಇರುವ ನಾವಿಲ್ಲ ಆದರೆ ತಯಾರಾಗ್ತಾಯಿದೆ ಸಿ ತಿಂಡಿ ಅಂಥೇಳಿ ಆಗುವಾಗ ನಮಗೆ ಉಂಟಾಗುವಂಥ ಆನಂದ ಯಾವುದಿದೆ ಅದು ನಮಗೆ ಇಷ್ಟ ಅಂತೇಳಿ ಆದರೆ ಅದಕ್ಕೆ ಪ್ರಿಯ ಅಂತೇಳಿ ಹೇಳ್ತಾರೆ ಅದೇ ನಾವು ಅದರ ನಮ್ಮ ಮುಂದೆ ಅದು ತಂದಿಟ್ಟಾಗ ಅದನ್ನು ತಂದಿಟ್ಟಾಗ ಆಗುವಂಥ ಆನಂದಕ್ಕೆ ಮೋದ ಅಂತೇಳು ಯಾವಾಗ ನಾವು ಅದನ್ನು ತಿಂದು ಸವಿತಾ ಇದ್ದೇವೆ ಅನುಭವಿಸ್ತಾ ಇದ್ದೀವಲ್ಲ ಆವಾಗ ಅದಕ್ಕೆ ಆನಂದಕ್ಕೆ ಪ್ರಮೋದ ಅಂತೇಳಿ ಹೇಳ್ತಾರೆ ಹೀಗೆ ಪ್ರಿಯ ಮೋದ ಪ್ರಮೋದ ಬೇರೆ ಬೇರೆ ಹಂತಗಳು ಹಾಗಾಗಿ ಈ ಆನಂದ ಅನುಭವ ಉಂಟಾಗುವಂಥದ್ದು ಆನಂದವನ್ನು ಕೊಡುವುದು ಎಂದು ನಾವು ತೀವ್ರವಾಗಿ ಬಯಸಿದ ಸಾಮಗ್ರಿಯ ಸಂಬಂಧದಿಂದ ಅದರಲ್ಲೂ ಆನಂದವು ಆ ವಸ್ತುಗಳಲ್ಲಿ ಇದೆ ಎಂಬ ಭಾವನೆ ನಮ್ಮಲ್ಲಿದ್ದಾಗ ಇದು ಆನಂದಮಯ ಕೋಶ ಅಂದರೆ ಹೇಳುವಂಥದ್ದು ಇದು ಯಾವಾಗ ಸಾಧ್ಯ ನಾವು ಬ್ರಹ್ಮನನ್ನು ಅರಿಯದಿದ್ದಾಗ ಅದರಿಂದಲೇ ಆನಂದ ವಸ್ತುವಿನಿಂದಲೇ ಆನಂದವನ್ನು ಪಡೆಯುವಂಥ ವಿಷಯ ಆನಂದವೇ ಅಂದರೆ ನಾವು ಅವಿದ್ಯೆಯಲ್ಲಿದ್ದಾಗ ಅಂದರೆ ಕೆಲವು ಸಮಯಗಳಲ್ಲಿ ಯಾವ ಕಾರಣವೂ ಇಲ್ಲದೆ ನಾವು ಆನಂದವಾಗಿರ್ತೇವೆ ಅದು ನಾವು ಹಿಂದೆ ಮಾಡಿರುವ ಸುಕೃತಗಳಿಂದ ಪುಣ್ಯಗಳಿಂದ ಉಂಟಾದಂಥ ಶ್ರೇಷ್ಠ ವಾಸನೆಗಳಿಂದ ನಮ್ಮಲ್ಲಿ ಅಡಕವಾಗಿರುವ ವಾಸನೆಗಳ ಗುಣಲಕ್ಷಣಗಳು ನಮ್ಮ ಪುಣ್ಯ ಪಾಪಗಳನ್ನು ನಿರ್ಧರಿಸ್ತೇವೆ ಯಾವ ವಾಸನೆಗಳು ನಮ್ಮ ಹೃದಯದಲ್ಲಿ ಹೆಚ್ಚುಚ್ಚು ಹೊಯ್ದಾಟಗಳನ್ನು ಉಂಟು ಮಾಡ್ತವೋ ಪಾಪ ಅಂತೇಳಿ ಕರಿತೇವೆ ಮನಸ್ಸಿನಲ್ಲಿ ಶಾಂತಿ ಸಮಾಧಾನ ತೃಪ್ತಿಯನ್ನು ಮಾಡುವ ವಾಸನೆಗಳನ್ನು ಪುಣ್ಯ ಅಂತೇಳಿ ಕರಿತೇವೆ ಯಾರಲ್ಲಿ ಉತ್ತಮ ದರ್ಜೆಯ ವಾಸನೆಗಳು ಅಧಿಕವಾಗಿರ್ತವೋ ಅವರು ಹೆಚ್ಚು ಸಂತೋಷ ಉಚಿತರಾಗಿರ್ತಾರೆ ಅವರ ಮನಸ್ಸು ಶಾಂತವಾಗಿ ನೆಮ್ಮದಿಯಿಂದ ಕೂಡಿರ್ತದೆ ದಾರಿಯ ಪಕ್ಕದಲ್ಲಿ ಯಾವನೋ ಒಬ್ಬ ಸಾಧು ಮರದ ಹೆಪ್ಪುಗಟ್ಟಿರುವ ಚಳಿಯಲ್ಲಿ ಕೌಪಿನ ದಾರಿಯಾಗಿ ಮಹಾತ್ಮನು ಕಣ್ಣು ಉಚ್ಚಿ ಧ್ಯಾನಾಸಕ್ತನಾಗಿ ಕುಳಿತಿರ್ತಾನೆ ಅವನಲ್ಲಿ ತುತ್ತು ಅನ್ನಕ್ಕೂ ಗತಿ ಇರು ಆದರೆ ಅವನು ಆನಂದಭರಿತನಾಗಿರ್ತಾನೆ ಹೇಗೆ ಆ ಆನಂದವು ಪುಣ್ಯದಿಂದ ಅವಿಭೂತವಾದದ್ದು ಇಂತಹ ಆನಂದ ಅನುಭವ ಆದಾಗ ಅದು ಆನಂದಮಯ ಕೋಶದ ಕಾರ್ಯ ಅಂಥೇಳಿ ತಿಳಿಯಬೇಕು ಆನಂದಮಯ ಕೋಶ ಅವಿದ್ಯೆಯಿಂದ ಹುಟ್ಟಿರತಕ್ಕಂಥದ್ದು ಅದರಲ್ಲಿ ಭಾವರೂಪದ ವಾಸ್ತವವಾದ ಆನಂದವಿಲ್ಲ ಆನಂದ ಇರುವಿಕೆ ಅನ್ನತಕ್ಕಂಥದ್ದು ಇರುವುದಲ್ಲ ಅಲ್ಲಿ ಮತ್ತು ಅದರೊಳಗೆ ಅನುಭವ ಆಗುವುದು ದುಃಖದ ಅಭಾವ ಸ್ಥಿತಿ ದುಃಖ ಇಲ್ಲದೆ ಇರುವಿಕೆ ಅದೇ ಆನಂದಮಯ ಕೋಶ ಹೊಸದಾಗಿ ಆನಂದ ಇರುವಿಕೆ ಇಲ್ಲ ಅಲ್ಲಿ ನಿಜವಾದ ಭಾವರೂಪದ ಆನಂದವನ್ನು ಜಗತ್ತಿನಲ್ಲಿ ತಿಳಿದವರು ಅತಿ ವಿರಳ ನಮಗೆ ತಿಳಿದಿರುವುದು ದುಃಖ ಸ್ಥಿತಿ ಅಥವಾ ದುಃಖರಹಿತ ಸ್ಥಿತಿ ಅದನ್ನೇ ಆನಂದ ಅಂತ ನಾವು ತಗೊಳ್ತೇವೆ ಅದು ಕರಹಿತವಾದ ಸ್ಥಿತಿಯೇ ನೋವಿನ ಅನುಭವ ಅಥವಾ ನೋವಿಲ್ಲದ ಅನುಭವ ಭಾವರೂಪವಾದ ವಾಸ್ತವವಾದ ಆನಂದವು ಆನಂದ ಘನನಾದ ಬ್ರಹ್ಮನ ಸಾಕ್ಷಾತ್ಕಾರದಿಂದ ಮಾತ್ರ ಉಂಟಾಗ್ತದೆ ಯಥಾರ್ಥವಾದ ಅಮಿಶ್ರಿತ ಪೂರ್ಣ ಆನಂದವೇ ಬ್ರಹ್ಮನ ಸ್ವರೂಪ ಮಿಶ್ರವಲ್ಲದ ನಮಗದರ ಅನುಭವವು ಜಗತ್ತಿನಲ್ಲಿ ನಮಗೆ ಸಿಗಬಹುದಾದ ಅತ್ಯಂತ ಆನಂದ ಸ್ಥಿತಿ ಅಂತ ಹೇಳಿದರೆ ಕಲಕದೆ ಕದಡದೇ ಇರುವ ಶಾಂತಿ ನೆಮ್ಮದಿಗಳಿಂದ ಕೂಡಿರುವ ಅಂತಃಕರಣ ಅದನ್ನೇ ನಾವು ಆನಂದಮಯ ಕೋಶ ಅಂತ ಹೇಳ್ತೇವೆ ಆನಂದಮಯ ಕೋಶಸ್ ಸುಷುಪ್ತವು ಸ್ಫೂರ್ತಿರುತ್ಕಟ ಸ್ವಪ್ನ ಜಾಗರ ಯೋ ಶ್ಲೋಕ ಸುಷುಪ್ತಿಯಲ್ಲಿ ಆನಂದಮಯ ಕೋಶದ ಪ್ರಭಾವ ಪೂರ್ಣವಾಗಿರ್ತದೆ ಗಾರ್ಡನ್ ಇದ್ದೆಯಲ್ಲಿ ಸುಶುಕಿಯಲ್ಲಿ ಕನಸು ಮತ್ತು ಎಚ್ಚರ ವಸ್ತುಗಳಿಂದ ಪ್ರಿಯವಾದ ವಸ್ತುಗಳ ದರ್ಶನ ಇತ್ಯಾದಿಗಳಿಂದ ಅದರ ಪ್ರಭಾವವು ಸ್ವಲ್ಪ ಮಾತ್ರ ತೋರುತ್ತದೆ ನೈವಾಯನಂದಮಯಃ ಪರಾತ್ಮ ಸೋಪಾಧಿಕ ಪ್ರಕೃತಿರ್ವಿಕಾರಾತ್ ಕಾರ್ಯತ್ವೇತು ಸುಖೃತಕ್ರಿಯ ವಿಕಾರ ಸಂಘಾತ ಸಮಾಹಿತತ್ವಾ ಇನ್ನೂರ ಒಂಬತ್ತನೇ ಶ್ಲೋಕ ಆನಂದಮಯ ಕೋಶವೂ ಪರಮಾತ್ಮನಲ್ಲ ನೈವ ಆನಂದಮಯ ಪರಾತ್ಮ ಏಕೆಂದರೆ ಇದು ಉಪಾಧಿಯಿಂದ ಕೂಡಿ ಪ್ರಕೃತಿಯ ವಿಕಾರಕ್ಕೊಳಪಟ್ಟು ಪುಣ್ಯಕರ್ಮಗಳ ಫಲವಾಗಿದೆ ಮತ್ತು ವಿಕಾರಗಳಿಂದ ರಚಿತವಾದ ಇತರ ಕೋಶಗಳಿಂದ ಆವರಿಸಲ್ಪಟ್ಟಿದೆ ಸೋಪಾಧಿಕದು ಉಪಾಧಿಯಿಂದ ಪರಿಚ್ಛಿನ್ನವಾಗಿದೆ ಅದು ಅಂದರೆ ನಿರಂತರವಾಗಿ ಇರುವುದಿಲ್ಲ ಕೆಲವು ಸಮಯಗಳಿಂದ ಆನಂದಮಯ ಕೋಶದ ಅನುಭವ ಇರ್ತದೆ ಇನ್ನು ಕೆಲವು ಸಮಯಗಳಿಂದ ಅನುಭವ ಇರುವುದಿಲ್ಲ ಆದ್ದರಿಂದ ಆನಂದಮಯ ಕೋಶ ನಿರಂತರವಾಗಿ ಬೆಳಗುತ್ತಿರುವ ಶಾಶ್ವತವಾದ ಆತ್ಮವೂ ಪ್ರಕೃತಿಯ ವಿಕಾರಾತು ಅಂದರೆ ಆನಂದಮಯ ಕೋಶ ಸ್ಥೂಲ ವಸ್ತುವಿನ ಸೂಕ್ಷ್ಮ ರೂಪ ಅದರ ಸ್ಥೂಲತರವಾದ ವಿಕಾರ ಅಂತ ಹೇಳಿದರೆ ಬಯಕೆ ಸ್ಥೂಲತಮವಾದವಾದ ರೂಪ ಕ್ರಿಯೆ ಆನಂದಮಯ ಕೋಶವು ವಾಸನೆಗಳಿಂದ ತುಂಬಿದ ಕಾರಣ ಶರೀರದಿಂದ ರಚಿತವಾಗಿದೆ ಅದರಿಂದ ದೇಹ ಬುದ್ಧಿ ಮನಸುಗಳಂತೆ ಅದು ಪ್ರಕೃತಿಯ ವಿಕಾರವೇ ಈ ಕಾರಣದಿಂದಲೂ ಆನಂದಮಯ ಕೋಶವು ಅವಿಕಾರಿಯಾದ ಆತ್ಮನಾಗಲು ಸಾಧ್ಯವಿಲ್ಲ ಇನ್ನು ಕಾರ್ಯತ್ವ ಹೇತು ಅಂದರೆ ಆನಂದಮಯ ಕೋಶವು ಪೂರ್ವಜನ್ಮದ ಸುಕೃತಗಳಿಂದಲೂ ಪುಣ್ಯ ಸಂಚಯನದಿಂದಲೂ ಅಭಿವ್ಯಕ್ತವಾಗಿರ್ತಕ್ಕಂಥದ್ದು ಆ ಕಾರ್ಯತ್ವದ ಹೇತುವಾಗಿದೆ ಅದರಿಂದ ಅದು ಕಾರ್ಯಪ್ರಪಂಚಕ್ಕೆ ಸೇರಿದ್ದು ಕಾರಣದಿಂದ ಉತ್ಪನ್ನವೂ ಅದು ಆಸೆಗಳನ್ನು ಕಾರ್ಯಗಳನ್ನು ಮಾಡೋದರಿಂದ ಬೇರೆ ಅದಕ್ಕೆ ಕಾರಣವೂ ಆಗಿದೆ ಅದು ಪೂರ್ವಕರ್ಮಗಳ ಪರಿಣಾಮವಾಗಿ ಪ್ರಕಟವಾಗಿರುವುದರಿಂದ ಕಾರಣರಹಿತವಾದದ್ದಲ್ಲ ಇಂತಹ ಆನಂದಮಯ ಕೋಶವು ಕಾರಣರಹಿತವಾದ ತಾನೇ ಎಲ್ಲದಕ್ಕೂ ಮೂಲ ಕಾರಣವಾದ ಅತ್ಯಂತ ಶ್ರೇಷ್ಠವಾದ ಆತ್ಮವಾಗಲು ಸಾಧ್ಯವಿಲ್ಲ ವಿಕಾರ ಸಂಘಾತ ಸಮಾಹಿತತ್ವಾ ವಿಕಾರಗಳಿಂದ ರಚಿತವಾದ ಇತರ ಕೋಶಗಳಿಂದ ಆನಂದಮಯ ಕೋಶವು ಪ್ರಕೃತಿಯ ವಿಕಾರ ರೂಪವಾದ ವಸ್ತುಗಳಿಂದ ಕೂಡಿ ರಚಿತವಾಗಿದೆ ಅಂದರೆ ಅನುಕೂಲ ಇದ್ದಾಗ ಮಾತ್ರವೇ ನಮ್ಮ ವಾಸನೆಗಳು ಪ್ರಕಟವಾಗಬಲ್ಲವು ವಾಸನಾ ಪ್ರವೃತ್ತಿಗಳು ಆಲೋಚನೆಗಳ ರೂಪದಲ್ಲಿ ವ್ಯಕ್ತವಾಗ್ತವೆ ಜಡ ವಸ್ತುಗಳ ಮಾಧ್ಯಮದ ಮೂಲಕವೇ ವಾಸನೆಗಳು ವ್ಯಕ್ತವಾಗಬಲ್ಲವು ಅದರಿಂದ ಪಂಚಭೂತಗಳಿಂದ ನಿರ್ಮಿತವಾದ ಉಪಾಧಿಯ ಸಂಬಂಧದಿಂದಲೇ ಆನಂದಮಯ ಕೋಶ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದ ಸಹಜವಾಗಿ ಆನಂದಮಯ ಕೋಶವು ಆಲೋಚನೆಗಳ ಜಾಲದಲ್ಲಿ ಸಿಕ್ಕಿಕೊಂಡಿರುತ್ತದೆ ಇವುಗಳೆಲ್ಲವೂ ಪ್ರಕೃತಿಯ ವಿಕಾರಗಳಿಂದಲೇ ಸಂಘಟಿತವಾಗಿದೆ ಹೀಗೆ ಪಂಚಭೂತಗಳ ವಿಕಾರದಿಂದ ರಚಿಸಲ್ಪಟ್ಟ ಆನಂದಮಯ ಕೋಶವು ಪ್ರಕೃತಿಯ ಸಂಬಂಧವಿಲ್ಲದ ಯಾವ ವಸ್ತುಗಳಿಂದಲೂ ಸಂಘಟಿತವಾಗದ ಎಲ್ಲ ವಸ್ತುಗಳಿಗೂ ತಾನೇ ಮೂಲವಾಗಿರುವ ಆತ್ಮನೆನಿಸಿಕೊಳ್ಳುವುದು ಅಸಾಧ್ಯ ಹೀಗೆ ಮೇಲೆ ಕಾರಣಗಳಿಂದ ಆನಂದಮಯ ಕೋಶವೂ ಆತ್ಮನಾಗಲಾರದು ಆತ್ಮನು ಸದಾ ಇರುವವನು ಆತ್ಮನಿಲ್ಲದ ಸ್ಥಳವಿಲ್ಲ ಕಾಲವಿಲ್ಲ ಅವನು ಅವಿಕಾರಿ ಯಾವ ಬದಲಾವಣೆಗಳು ಒಳಗಾಗದವನು ಅವನ ಇರುವಿಕೆಗೆ ಯಾವ ಉಪಕರಣ ಸಾಧನಗಳ ಅಗತ್ಯವೂ ಇಲ್ಲ ಹಾಗಾಗಿ ಅದು ಪುಣ್ಯಕರ್ಮದ ಫಲ ಅಂಥೇಳಿ ಅಲ್ಲ ಆತ್ಮ ಆನಂದ ಎನ್ನತಕ್ಕಂಥದ್ದು ಈ ಆನಂದಮಯ ಕೋಶದಲ್ಲಿರ್ತಕ್ಕಂಥದ್ದು ಮಾತ್ರ ಅದು ನಮ್ಮ ಪುಣ್ಯಕರ್ಮ ವಿಶೇಷದಿಂದ ಉಂಟಾದ ಆನಂದ ದುಃಖ ಇಲ್ಲದಿರುವಿಕೆ ಅಷ್ಟೇ ಇನ್ನು ಇನ್ನೂರ ಶ್ಲೋಕ ಪಂಚಾಂ ಅಪಿ ಕೋಶಾಂ ನಿಷೇಧೇ ಯುಕ್ತಿ ತಶ್ರು ತನ್ನಿಷೇಧಾದವಧಿ ಸಾಕ್ಷಿ ಬೋಧರೂಪೋ ಅವಶಿಷ್ಯತೆ ಶ್ರುತಿಯಿಂದ ಮತ್ತು ತರ್ಕದಿಂದ ಈ ಐದು ಕೋಶಗಳನ್ನು ನಿರಾಕರಿಸಿದರೆ ಅವುಗಳ ನಿಷೇಧವೇ ಎಲ್ಲೆಯಾಗಿ ಸಾಕ್ಷಿಯು ಜ್ಞಾನಸ್ವರೂಪನೂ ಆದ ಪರಮಾತ್ಮನು ಉಳಿದುಕೊಳ್ಳುತ್ತಾನೆ ಅಂದರೆ ಈ ಐದು ಕೋಶಗಳು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಈ ಐದು ಕೋಶಗಳ ಒಂದು ಎಲ್ಲ ಗಡಿ ಯಾವುದಿದೆ ಅದನ್ನೆಲ್ಲ ಮೀರಿ ಅಂದರೆ ಎಲ್ಲ ಕೋಶಗಳನ್ನು ನಿರಾಕರಿಸಿದ ಮೇಲೆ ವೇದಾಂತ ವಿದ್ಯಾರ್ಥಿಯು ಬೌದ್ಧಿಕವಾಗಿ ಪಂಚಕೋಶಗಳ ಗಡಿಯನ್ನ ದಾಟಿ ಹೋದಾಗ ಪಂಚಕೋಶಗಳನ್ನು ಪೊಳ್ಳೆಯನ್ನು ದೃಢ ನಿಶ್ಚಯದಿಂದ ಅಲ್ಲಗಳಿದ ಮೇಲೆ ಅವನಿಗೆ ನಿರಾಕರಿಸುವವನೇ ಆದ ಆತ್ಮ ಆ ಐದು ಕೋಶಗಳನ್ನು ನಿರಾಕರಿಸಿದವನು ಯಾವನು ಅವನೇ ಆತ್ಮ ಅದುದೇ ಉಳಿಯುವಂಥದ್ದು ಎಲ್ಲವೂ ಅಳಿಸಿ ಹೋದ ಮೇಲೆ ಅದನ್ನು ವೀಕ್ಷಿಸುತ್ತಿರುವುದು ಸಾಕ್ಷಿ ರೂಪವಾಗಿ ಉಳಿದಿರುವುದು ಆತ್ಮವೇ ವೀಕ್ಷಿಸುತ್ತಿರುವವನು ಅವನೇ ವೀ ಅಂದರೆ ವೀಕ್ಷಕ ಇನ್ನು ವೀಕ್ಷಿಸುವ ಪ್ರಕ್ರಿಯೆಯು ಅವನೇ ಇನ್ನು ವೀಕ್ಷಿಸತಕ್ಕಂತಹ ವಸ್ತುವು ಅವನೇ ವೀಕ್ಷಿಸುವವನು ವೀಕ್ಷ್ಯ ವೀಕ್ಷಕ ವೀಕ್ಷಣಂ ಇದು ಮೂರು ಕೂಡ ಅವನೇ ಆಗಿರ್ತಾನೆ ಆ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ಹಂತದಲ್ಲಿ ಹೀಗೆ ಇನ್ನು ಇನ್ನೂರ ಹನ್ನೊಂದನೇ ಶ್ಲೋಕ ಆತ್ಮನು ಪಂಚಕೋಶ ಅತೀತ ಅಂಥೇಳಿ ಯೋಯಮಾತ್ಮ ಸ್ವಯಂಜ್ಯೋತಿ ಪಂಚಕೋಶವಿಲಕ್ಷಣ ಅವಸ್ಥಾತ್ರಯ ಸಾಕ್ಷಿ ಸನ್ ನಿರ್ವಿಕಾರೋ ನಿರಂಜನ ಸದಾನಂದ ಸವಿಜ್ಞೇಯಃ ಸ್ವಾತ್ಮತ್ವ ವಿಪಶ್ಚಿತ್ತ ಸ್ವಯಂ ಪ್ರಕಾಶನು ಪಂಚಕೋಶಗಳಿಗಿಂತ ಬೇರೆಯವನು ಮೂರೂ ಅವಸ್ಥೆಗಳಿಗೆ ಸಾಕ್ಷಿಯು ವಿಕಾರ ಮೂರವಸ್ಥೆ ಅಂದರೆ ಸ್ವಪ್ನ ಜಾಗೃತ ಸುಷುಪ್ತಿ ವಿಕಾರರಹಿತನು ನಿರ್ಲಿಪ್ತನು ಸದಾನಂದ ಸ್ವರೂಪನಾದ ಆತ್ಮನನ್ನೇ ತನ್ನ ಆತ್ಮನೆಂದು ವಿವೇಕಿಯು ತಿಳಿದುಕೊಳ್ಳಬೇಕು ಈ ಅವಿಕಾರಿಯಾದ ಪರಮಸತ್ವವನ್ನು ನಾವು ತಿಳಿಯಬೇಕು ಅದನ್ನು ತಿಳಿಯುವುದು ಹೇಳಿದರೆ ಹೊರಗಿನ ಪ್ರಪಂಚದ ವಿಷಯವನ್ನು ತಿಳಿಯುವ ರೀತಿಯ ಅಲ್ಲಿ ಆತ್ಮತ್ವೇನ ಅಂದರೆ ಅದು ನಮ್ಮೊಳಗಿನ ಸ್ವಭಾವವೇ ಎಂಬುದಾಗಿ ಅರಿಯಬೇಕು ಆದ್ದರಿಂದ ಬುದ್ಧಿವಂತನಾದ ವೇದಾಂತ ವಿದ್ಯಾರ್ಥಿಯು ಪಂಚಕೋಶಗಳನ್ನು ಅಲ್ಲಗಳುವುದಷ್ಟೇ ಅಲ್ಲ ಆತ್ಮವು ನಮ್ಮಿಂದ ಹೊರಗೆ ದೂರದಲ್ಲಿರುವ ವಸ್ತುವಲ್ಲ ಎಂಬುದನ್ನು ಮನಗಾಣಬೇಕು ಅದು ನಮ್ಮೊಳಗೇ ಅಂತರಂಗದಲ್ಲಿದ್ದು ಎಲ್ಲವನ್ನೂ ಬೆಳಗುತ್ತಿರುವ ಸ್ವಯಂ ಜ್ಯೋತಿ ಅಂತೇಳಿ ಅನುಭವಪೂರ್ವಕವಾಗಿ ಇದನ್ನು ತಿಳಿಬೇಕು ಆಗ ಶಿಷ್ಯ ಪ್ರಶ್ನೆ ಮಾಡ್ತಾನೆ ಶ್ಲೋಕ ಇನ್ನೂರ ಆತ್ಮವೆಂದರೆ ಏನು ಶಿಷ್ಯ ಉವಾಚ ಮಿಥ್ಯಾ ಆತ್ವೇನ ಕೋಶೇಶ್ವೇತು ಪಂಚಸು ಸರ್ವಾಭಾವಕಿಂಚಿತ್ ನ ಪಶ್ಯಾಮ್ಯತ್ರ ಹೇ ಗುರು ವಿಜ್ಞೇಯಂ ಕಿಮು ವಸ್ತು ಅಸ್ತಿ ಸ್ವಾತ್ಮನಾ ಶಿಷ್ಯ ಪ್ರಶ್ನಿಸ್ತಾನೆ ಗುರುವೇ ಈ ಪಂಚಕೋಶಗಳನ್ನು ಮಿಥ್ಯೆ ಅಂತೇಳಿ ನಿರಾಕರಿಸಿದ ಮೇಲೆ ಇಲ್ಲಿ ಸರ್ವಶೂನ್ಯತೆಯ ವಿನಃ ಬೇರೆ ಯಾವುದನ್ನೂ ನಾನು ಕಾಣುತ್ತಿಲ್ಲ ಏನೂ ಇಲ್ಲದೇ ಇದ್ದಾಗೆ ಕಾಣುತ್ತದೆ ನನಗೆ ಹೀಗಿರುವಾಗ ಇಲ್ಲಿ ವಿವೇಕಿ ಆದವನ್ನು ತನ್ನ ಆತ್ಮವೆಂದು ತಿಳಿದುಕೊಳ್ಳತಕ್ಕ ವಸ್ತು ಯಾವುದಿದೆ ಅಂತೇಳಿ ಕೇಳ್ತೇನೆ ಅಂದರೆ ಶಿಷ್ಯನ ಪ್ರಶ್ನೆ ಮೂಲಕ ಬೌದ್ಧರ ಶೂನ್ಯವಾದವನ್ನು ಇಲ್ಲಿ ಚರ್ಚೆಗೆ ತೆಕ್ಕೊಂಡಾಗ ಇದೆ ಅಂದರೆ ಗುರು ಮುಂದಿನ ಶ್ಲೋಕಗಳಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಅಂದರೆ ಐದು ಕೋಶಗಳು ನಿರಾಕರಿಸಿ ಆಯಿತು ಅನ್ನಮಯ ಪ್ರಾಣಮಯ ಮನಮಯ ವಿಜ್ಞಾನಮಯ ಆನಂದಮಯ ಇವೆಲ್ಲವೂ ಆದ ನಂತರ ಇನ್ನೇನು ಉಳಿದಿಲ್ಲದಾಗ ಕಾಣ್ತದೆ ಈ ಆತ್ಮನನ್ನು ಇದೆ ಅಂತೇಳಿ ನಾನು ಹೇಗೆ ತಿಳಿಯಲಿ ಇನ್ನೊಂದು ವಸ್ತು ಯಾವುದದು ಹೇಗೆ ತಿಳಿಬೋದು ಅದನ್ನು ಅಂತೇಳಿ ಅದಕ್ಕೆ ಆತ್ಮಸ್ವರೂಪವನ್ನು ಗುರು ಹೇಳ್ತಾ ಇದ್ದೇನೆ ಇನ್ನೂರ ಹದಿಮೂರರಿಂದ ಇನ್ನೂರ ಶ್ಲೋಕದವರೆಗೆ ಶ್ರೀಗುರುರುಚ ಸತ್ಯ ತ್ವ ವಿಪುಣೋಸಿ ವಿಚಾರಣಿ ಅಹಮಾಧಿ ವಿಕಾರಾಸ್ತೆ ತದಭಾವೋಯಮಪ್ಯನು ಯೇನಾಭೂಯಸ್ವಂ ನಾನುಭೂಯತೆ ತಮ ಆತ್ಮ ವೇದಿರಂ ವಿಧಿಬುಧ್ಯಾಸೂಕ್ಷ್ಮಯ ಇನ್ನೂರ ಹದಿಮೂರು ಇನ್ನೂರ ಹದಿನಾಲ್ಕು ಎರಡು ಶ್ಲೋಕಗಳು ಗುರು ಉತ್ತರ ಕೊಡ್ತಾನೆ ವಿವೇಕಿಯೇ ನೀನು ಹೇಳಿದ್ ಸತ್ಯ ನೀನು ವಿಚಾರ ಮಾಡುವುದರಲ್ಲಿ ನಿಪುಣನಾಗಿದ್ಯೇ ಅಹಂಕಾರವೇ ಮೊದಲಾದ ವಿಕಾರಗಳು ಮತ್ತು ಅವುಗಳ ಅಭಾವ ಇವೆಲ್ಲವೂ ಯಾವನಿಂದ ಅನುಭವಿಸಲ್ಪಡುತ್ತವೆಯೋ ಯಾವನನ್ನು ಮಾತ್ರ ಅನುಭವಿಸಲು ಮತ್ತು ಯಾವುದರಿಂದಲೂ ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲವೋ ಅಂತಹ ಸರ್ವವನ್ನು ಅರಿಯುವ ಆತ್ಮನನ್ನು ಅತೀ ಸೂಕ್ಷ್ಮವಾದ ಬುದ್ಧಿಯಿಂದ ತಿಳಿ ಅಂತೇಳಿ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಬುದ್ಧಿಯನ್ನು ಸೂಕ್ಷ್ಮ ಮಾಡುವುದು ಹೇಗೆ ಸೂಕ್ಷ್ಮ ಬುದ್ಧಿ ಅಂದರೆ ಬಾಕಿಯ ವಸ್ತುಗಳ ಕಡೆಗೆ ಓಡಿ ಇಂದ್ರಿಯ ವಿಷಯಗಳನ್ನು ಅಪ್ಪಿಕೊಳ್ಳುವುದಲ್ಲ ಯಾವ ಬುದ್ಧಿಯು ವಿಷಯ ವಾಸನೆಗಳ ಬಲದಿಂದ ಕೆಲಸ ಮಾಡುವುದಿಲ್ವೋ ಯಾವುದು ರಜಸ್ತಮೋ ಗುಣಗಳ ಒತ್ತಡಕ್ಕೆ ಸಿಕ್ಕಿಬಿಡದೆ ಸ್ವತಂತ್ರವಾಗಿ ಕೆಲಸ ಮಾಡ್ತದೋ ಅದು ಸೂಕ್ಷ್ಮ ಬುದ್ಧಿ ನಿಷ್ಕಾಮ ಕರ್ಮದಿಂದ ವಾಸನೆಗಳು ಕ್ಷಯಿಸುವ ಅಂತೇಳಿ ಹೇಳಿದ್ದೇವೆ ಆ ರೀತಿಯಾದಂಥ ವಾಸನೆಗಳು ಕ್ಷಯಿಸಿದ ನಂತರ ಬುದ್ಧಿ ನಿಷ್ಕಾಮ ಕರ್ಮದಿಂದ ಪಂಚಕೋಶಗಳ ನಿವೃತ್ತಿ ಆದ ಮೇಲೆ ಉಳಿದಿರುವ ಆತ್ಮವಸ್ತುವನ್ನು ಶುದ್ಧವಾದ ಸೂಕ್ಷ್ಮಬು ಗುರುತಿಸುತ್ತದೆ ತತ್ ಸಾಕ್ಷಿ ಭೇತ್ ಯತ್ ತದ್ಯೇನಾನುಭೂಯತೆ ಕಸ್ಯಾಪ್ಯನನುಭೂತ ಸಾಕ್ಷಿತ್ವ ನೋಪಯುಜ್ಯತೆ ಇನ್ನೂರ ಹದಿನೈದನೇ ಶ್ಲೋಕ ಯಾವನು ಯಾವುದನ್ನು ಅನುಭವಿಸ್ತಾನೋ ಅದಕ್ಕೆ ಅವನೇ ಸಾಕ್ಷಿಯಾಗಿರ್ತಾನೆ ತತ್ ಸಾಕ್ಷಿಕಂ ಭವೇತ್ ತತ್ ತದ್ ಯೇನ ಅನುಭೂಯತೆ ವಿಷಯಗಳನ್ನು ಅನುಭವಿಸದಿದ್ದರೆ ಯಾವನಿಗೂ ಸಾಕ್ಷಿತ್ವವೂ ಉಂಟಾಗುವುದಿಲ್ಲ ಅನುಭವವೇ ಇಲ್ಲದಿದ್ದರೆ ಅಲ್ಲಿ ಯಾರೂ ಯಾವುದಕ್ಕೂ ಸಾಕ್ಷಿಯಾಗುವಂತಿಲ್ಲ ನಿರ್ದಿಷ್ಟ ಘಟನೆಗಳ ಅಥವಾ ಅನುಭವಗಳ ಸಂಬಂಧವಾಗಿ ನಾವು ಯಾವುದನ್ನಾದರೂ ಸಾಕ್ಷಿ ಅಂತೇಳಿ ಹೇಳ್ತೇವೆ ಬಾಹ್ಯ ಜಗತ್ತಿನಲ್ಲಿ ಆತ್ಮವು ಹೊರಗೂ ಒಳಗೂ ಅನುಭವ ಪಡೆಯುತ್ತಿದ್ದರೆ ಆಗ ಅದು ಸಾಕ್ಷಿ ಅನಿಸಿಕೊಳ್ತದೆ ಅದು ಅಲ್ಲಿ ಸಂಭವಿಸುತ್ತಿರುವ ಘಟನೆಗಳಿಗೆ ಸಾಕ್ಷಿಯಾಗ್ತದೆ ಆದರೆ ಯಾವ ಘಟನೆಯು ಸಂಭವಿಸದಿದ್ದರೆ ಸಾಕ್ಷಿ ಭಾವವು ಇರುವುದಿಲ್ಲ ಸಾಕ್ಷಿಯೇ ಸತ್ಯವಾಗ್ತದೆ ಅದೇ ಆತ್ಮವೆನಿಸಿಕೊಡುತ್ತದೆ ಘಟನೆಗಳು ಸಂಭವಿಸ್ತಾ ಇದ್ದಾಗ ಸಾಕ್ಷಿಯಾಗಿದ್ದುದನ್ನೇ ಯಾವ ಕ್ರಿಯೆಯೂ ಇಲ್ಲವಾದಾಗ ಶುದ್ಧ ಪರಮಸತ್ಯ ಸ್ವರೂಪವೆಂದು ನಾವು ಗುರುತಿಸ್ತೇವೆ ಅಸೌ ಸ್ವಸಾಕ್ಷಿಕೋ ಭಾವೋ ಯತಸ್ವೇನಾನುಭೂಯತೆ ಅತಃ ಪರಂ ಸ್ವಯಂ ಸಾಕ್ಷಾತ್ ಪ್ರತ್ಯೇಕ ಆತ್ಮ ನ ಚೇತರಹ ಶ್ಲೋಕ ಇದು ಅಸೌ ಸ್ವಸಾಕ್ಷಿಗ ಈ ಆತ್ಮನು ತನಗೆ ತಾನೇ ಸಾಕ್ಷಿಯಾಗಿರ್ತಾನೆ ಸ್ವಸಾಕ್ಷಿ ಭಾವ ಯಥ ಸ್ವೇನ ಅನುಭೂಯತೆ ಏಕೆಂದರೆ ತನ್ನೊಳಗೆ ತಾನೇ ಅನುಭವ ಪಡೀತಾನೆ ಅತ ಪರಂ ಸ್ವಯಂ ಸಾಕ್ಷಾತ್ ಆದ್ದರಿಂದ ಪ್ರತ್ಯಗಾತ್ಮ ನ ಚ ಇತರ ತಾನೇ ಸಾಕ್ಷಾತ್ ಬ್ರಹ್ಮವಾಗಿರ್ತಾನೆ ಬೇರೊಬ್ಬನಲ್ಲ ಯಾಕೆಂದರೆ ಆತನು ತನ್ನೊಳಗೆ ತಾನೇ ಅನುಭವವನ್ನು ಪಡೀತಕ್ಕಂಥದ್ದು ಇನ್ನೊಂದು ಬೇಕಾಗಿಲ್ಲ ಅವನಿಗೆ ಆತನೇ ಸ್ವಸಾಕ್ಷಿ ತನಗೆ ತಾನೇ ಸಾಕ್ಷಿ ಆತ್ಮ ಅಂತೇಳಿ ಅಂದರೆ ಪ್ರಪಂಚವು ಸೂರ್ಯನು ಎರಡೂ ಇರುವವರೆಗೆ ಸೂರ್ಯನು ಪ್ರಪಂಚವನ್ನು ಬೆಳಗುವವನು ಅವನೇ ಪ್ರಪಂಚಕ್ಕೆ ಸಾಕ್ಷಿ ಅಂತ ಹೇಳ್ತಾಳೆ ಪ್ರಳಯವಾಗಿ ಪ್ರಪಂಚವೇ ಇಲ್ಲದಿದ್ದರೆ ಪ್ರಪಂಚವನ್ನು ಬೆಳಗುವನು ಎಂದು ಸೂರ್ಯನಿಗೆ ಹೇಳದಾಗುವುದಿಲ್ಲ ಹಾಗೆಯೇ ದೇಹ ಮನಸ್ಸು ಬುದ್ಧಿಗಳ ಮಟ್ಟದಲ್ಲಿ ನಡೆಯುವ ಸರ್ವಕಾರಿಗಳಿಗೂ ಆತ್ಮವೇ ಸಾಕ್ಷಿ ಆದರೆ ದೇಹಾದಿಗಳು ಕೆಲಸವನ್ನೇ ಮಾಡದಿರುವಾಗ ಒಳಗಾಗಲಿ ಹೊರಗಾಗಲಿ ಯಾವ ಅನುಭವವೂ ಸಾಧ್ಯವಿರುವುದಿಲ್ಲ ಆಗ ಆತ್ಮನನ್ನು ಸಾಕ್ಷಿ ಎಂದು ಹೇಳಲಾಗದು ವಸ್ತುಗಳೇ ಇಲ್ಲವಾದಾಗ ಯಾವುದನ್ನು ವೀಕ್ಷಿಸಬೇಕು ಆಗ ಅದು ಸ್ವಸಾಕ್ಷಿಯಾಗಿರ್ತದೆ ಅಂತೇಳಿ ಮಾತ್ರ ಹೇಳ್ಬೋದು ಅದಕ್ಕೆ ಅದೇ ಸಾಕ್ಷಿಯಾಗಿರ್ತದೆ ಆತ್ಮ ಆತ್ಮವೇ ಸಾಕ್ಷಿ ಅಂಥೇಳಿ ಜಾಗ್ರತ್ ಸ್ವಪ್ನ ಸುಸೃಪ್ತಿ ಸುಸ್ಫುಟತರಂ ಯೋಸೌ ಸಮಜೃಂಭತೆ ಪ್ರತ್ಯಗ್ರೂಪತಯ ಸದಾಹಮಹಿತ್ಯಂತಸ್ಫುರನ್ನೇ ಕಕಾರ ಭಾಗಿನ ಇಮನ್ ಪಶ್ಯನ್ನಹಂಧೀಮುಖಾಂ ನಿಂದಚಿತ್ಮನ ಸ್ಫುರತಿ ವಿಧಿ ಸ್ವಮೇತೃದಿ ಇನ್ನೂರ ಹದಿನೇಳನೇ ಶ್ಲೋಕ ಎಚ್ಚರ ಕನಸು ನಿದ್ದೆಗಳಲ್ಲಿ ಸ್ಪಷ್ಟವಾಗಿ ಪ್ರಕಟವಾಗತಕ್ಕಂತಹ ಜಾಗೃತ್ಸ್ವಪ್ನಸುಷುಪ್ತಿ ಸ್ಫುಟತರಂ ಯ ಅಸೌ ಸಮೃಂಭತೆ ಪ್ರತ್ಯಗ್ರೂಪತೆಯ ಸದಾ ಅಹಂ ಅಹಂತ್ ಅಂತಃ ಸ್ಫುರಂ ಏಕಧ ಯಾವಾಗಲೂ ನಾನು ನಾನು ಎಂದು ಒಂದೇ ವಿಧವಾಗಿ ಪ್ರತ್ಯಾತ್ಮಸ್ವರೂಪದಿಂದ ಒಳಗೆ ಪ್ರಕಾಶಿಸುತ್ತಿರುವಂತಹ ನಾನಾಕಾರ ವಿಕಾರ ಭಗಿನ ಇಮ್ ಪಶ್ಯನ್ ಅಹಂ ಧೀಮುಖಾಂ ಅಂದರೆ ನಾನಾ ವಿಧವಾದ ಆಕಾರ ವಿಕಾರಗಳಿಗೆ ತುತ್ತಾದ ಅಹಂಕಾರ ಬುದ್ಧಿ ಮದರಾದಗಳನ್ನು ಸಾಕ್ಷಿ ರೂಪದಿಂದ ನೋಡುತ್ತಿರುವ ನಿತ್ಯಾನಂದ ಚಿದಾತ್ಮನ ಸ್ಫುರತಿ ತಮ್ಮ ವಿಧಿ ಸ್ವಂ ಏತಂ ಹೃದಯ ನಿತ್ಯಾನಂದ ಜ್ಞಾನಸ್ವರೂಪದಿಂದ ಪ್ರಕಾಶಿಸುತ್ತಿರುವ ಅವನನ್ನೇ ಹೃದಯದಲ್ಲಿರುವ ನಿನ್ನ ಆತ್ಮನೆಂದು ತಿಳಿ ಎಚ್ಚರ ಕನಸು ನಿದ್ದೆಗಳಲ್ಲಿ ಸ್ಪಷ್ಟವಾಗಿ ಪ್ರಕಟವಾಗುವ ಎಲ್ಲ ಅವಸ್ಥೆಯಲ್ಲಿ ಕೂಡ ಯಾವಾಗಲೂ ನಾನು ನಾನು ಎಂದು ಒಂದೇ ವಿಧವಾಗಿ ಪ್ರತ್ಯೇಕಾತ್ಮ ಸ್ವರೂಪದಿಂದ ಒಳಗೆ ಪ್ರಕಾಶಿಸುತ್ತಿರುವ ನಾನಾ ವಿಧವಾದ ಆಕಾರ ವಿಕಾರಗಳಿಗೆ ತುತ್ತಾದ ಅಹಂಕಾರ ಬುದ್ಧಿ ಮೊದಲಾದವುಗಳನ್ನು ಸಾಕ್ಷಿ ರೂಪದಿಂದ ನೋಡುತ್ತಿರುವ ನೋಡಿ ಬುದ್ಧಿ ಏನು ಆಲೋಚನೆ ಮಾಡುತ್ತದೆ ಅಹಂಕಾರ ಏನು ಏನನ್ನು ಗ್ರಹಿಸ್ತದೆ ಏನು ಅಂತೇಳಿ ಅವುಗಳಿಗೆಲ್ಲ ಸಾಕ್ಷಿಯಾಗಿರ್ತಕ್ಕಂತಹ ನಿತ್ಯಾನಂದ ಜ್ಞಾನ ಸ್ವರೂಪದಿಂದ ಪ್ರಕಾಶಿಸುತ್ತಿರುವ ಅವನನ್ನೇ ನಿನ್ನ ಆತ್ಮ ಅಂತೇಳಿ ತಿಳಿ ಇದು ಇನ್ನೂರ ಹದಿನೇಳನೆಯ ಶ್ಲೋಕ ಅದೆ ಶ್ರದ್ಧೆಯಿಂದ ವಿವೇಚನೆ ಮಾಡಿ ಸತ್ಯಾನ್ವೇಷಣೆಗೆ ಹೊರಟರೆ ಈ ಪ್ರಯತ್ನ ಸಹಜವಾಗಿ ನಾವು ಬಾಹ್ಯ ಪ್ರಪಂಚದ ವಿಷಯ ಗ್ರಹಣ ಸಂವೇದನೆ ಮತ್ತು ಆಲೋಚನೆಗಳಿಂದ ವಿಮುಖವಾಗಿ ಅಂತರ್ದೃಷ್ಟಿ ಹೊಂದುತ್ತೇವೆ ಆಗ ಎಲ್ಲಕ್ಕೂ ಸಾಕ್ಷಿರೂಪವಾದ ಶಾಶ್ವತವಾದ ನಿರ್ವಿಕಾರಿಯಾದ ಸಚ್ಚಿದಾನಂದ ಸ್ವರೂಪವಾದ ಪ್ರತ್ಯೇಕಾತ್ಮನೇ ನಮ್ಮ ಹೃದಯದಲ್ಲಿರುವ ಆತ್ಮ ಎಂದು ತಿಳುವಳಿಕೆ ಉಂಟಾಗ್ತದೆ ಘಟೋದಕೆ ಬಿಂಬಿತಮರ್ಕ ಬಿಂಬ ಆಲೋಕ್ಯಮೂಢೋ ರವಿ ಬಿ ರವಿಮೇವ ಮನ್ಯತೆ ತಾಚಿಭಾಸಿ ಸಂಸ್ಥೆ ಭ್ರಾಂತಹಮಿತ್ಯ ಜಡೋಭಿಮನ್ಯತೆ ಇನ್ನೂರ ಹದಿನೆಂಟನೇ ಶ್ಲೋಕ ಗಡಿಗೆಯ ನೀರಿನಲ್ಲಿ ಪ್ರತಿಫಲಿತವಾಗಿರುವ ಸೂರ್ಯಬಿಂಬವನ್ನು ನೋಡಿ ಮೂಢನು ಅದನ್ನು ಸೂರ್ಯನೆಂದೇ ತಿಳಿಯುತ್ತಾನೆ ಒಂದು ಮಡಿಕೆಯ ಪಾತ್ರ ನೀರಿನಲ್ಲಿ ಪ್ರತಿಫಲಿತವಾದ ಸೂರ್ಯಬಿಂಬವನ್ನು ನೋಡಿ ಹಾಗೆಯೇ ಅಜ್ಞಾನಿಯು ಬುದ್ಧಿ ಮೊದಲಾದ ಉಪಾಧಿಗಳಲ್ಲಿ ತೋರುವ ಚಿದಾಭಾಸವನ್ನು ಅವಿವೇಕದಿಂದ ನಾನು ಅಂತೇಳಿ ಭವಿಸ್ತು ಭ್ರಮಿಸ್ತಾನೆ ನಿಜವಾಗದು ಆತ್ಮನ ಪ್ರತಿಬಿಂಬ ಅಲ್ಲಿ ತೋರ್ತಕ್ಕಂಥದ್ದು ಘಟಂ ಜಲಂ ತದ್ಗತಮರ್ಕಬಿಂಬ ವಿಹಾಯ ಸರ್ವ ವಿನಿರೀಕ್ಷ್ಯತೆ ಅರ್ಕಃ ತಟಸ್ಥ ಏತತ್ರಿತಯಾವಭಾಸಕಃ ಸ್ವಯಂ ಪ್ರಕಾಶೋ ವಿದುಷಾ ಯಥಾ ತಥಾ ಇನ್ನೂರ ಶ್ಲೋಕ ಗಡಿಗೆ ನೀರು ಅದರಲ್ಲಿ ತೋರುವ ಸೂರ್ಯನ ಪ್ರತಿಬಿಂಬ ಇವೆಲ್ಲವನ್ನು ಬಿಟ್ಟು ಈ ಮೂರಕ್ಕಿಂತ ಭಿನ್ನವಾದ ಮೂರನ್ನು ಪ್ರಕಾಶಪಡಿಸುವ ಮತ್ತು ಸ್ವಯಂ ಪ್ರಕಾಶನಾದ ಸೂರ್ಯನನ್ನು ವಿವೇಕಿ ಹೇಗೆ ನೋಡುತ್ತಾನು ಹಾಗೆಯೇ ಜ್ಯೋತಿಷ್ವರೂಪವಾದ ಆತ್ಮನನ್ನು ಬುದ್ಧಿವಂತ ನೋಡ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ ಇನ್ನು ಇನ್ನೂರ ಶ್ಲೋಕ ದೇಹಂ ಧಿಯಂ ಚಿತ್ ಪ್ರತಿಬಿಂಬ ವಿಸೃಜ್ಯ ಬುಧ ನಿಹಿ ಗುಹಾಂ ದ್ರಷ್ಟಾರ ಖಂಡಬೋಧವಿಲಕ್ಷಣರಿಪ್ಪತ್ತೊಂದು ಇನ್ನೂರಿಪ್ಪತ್ತೆರಡು ಶ್ಲೋಕಗಳು ನಿತ್ಯಂ ವಿಭುಂ ಸರ್ವರ್ವಗುಸೂಕ್ಷ್ಮರ್ಬಹಶ್ಯೂನ್ಯಮನನ್ಯತ್ಮನಃ ವಿಜ್ಞಾ ಸಮ್ಯಂಗ್ ನಿಜಪೇತಾತ್ಮ ವಿರಜೋ ವಿಮೃತ್ಯು ವಿಶೋಕ ಆನಂದಘನೋ ವಿವಶ್ಚಿತ್ ಸ್ವಯಂ ಕತಶ್ಚಿನ್ನ ಬಿಭೇತಿ ಬಿಭೇತಿ ಕಶ್ಚಿತ್ ನಾನೋಸ್ತಿ ಪಂಥಾಭವಂಧ ಮುಕ್ತೆ ವಿನಾ ಸ್ವತತ್ವ ಅವಗಮಂ ಮುಮುಕ್ಷೋ ಹೀಗೆ ಇನ್ನೂರು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಶ್ಲೋಕಗಳು ಅದೇ ರೀತಿ ಶರೀರವನ್ನು ಬುದ್ಧಿಯನ್ನು ಚಿದಾಭಾಸವನ್ನು ಬಿಟ್ಟು ಬುದ್ಧಿ ಎಂಬ ಗುಹೆಯಲ್ಲಿ ನೆಲೆಸಿರುವ ಸರ್ವಸಾಕ್ಷಿಯು ಅಖಂಡ ಜ್ಞಾನಸ್ವರೂಪವು ಎಲ್ಲವನ್ನು ಪ್ರಕಾಶಗೊಳಿಸುತ್ತಿರುವವನು ಸತ್ ಅಸತ್ವಗಳಿಗಿಂತ ಭಿನ್ನನು ದೇಹಂ ಧಿಯಂ ಚಿತ್ ಪ್ರತಿಬಿಂಬ ವಿಸೃಜ್ಯ ಈ ರೀತಿಯಾಗಿ ತೊರೆದು ಅವುಗಳನ್ನು ಬುದ್ಧೌ ನಿಹಿತ ಗುಹಾಂ ದ್ರಷ್ಟಾರಂ ಆತ್ಮಾನಂ ಅಖಂಡಬೋಧಂ ಸರ್ವಪ್ರಕಾಶಂ ಸದಸತ್ವಿಲಕ್ಷಣಂ ಸತ್ ಅಸತ್ಗಳಿಗಿಂತ ಭಿನ್ನನು ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ಶಾಶ್ವತನು ವಿಭು ಸರ್ವಗತನು ಅತ್ಯಂತ ಸೂಕ್ಷ್ಮನು ಅಂತರ್ಬಹಿಶೂನ್ಯಂ ಅನನ್ಯಂ ಆತ್ಮನಃ ಹೊರಗೆ ಹೊರಗೆ ಎಂಬ ಭೇದವಿಲ್ಲದೋನೂ ತನಗಿಂತ ಅನ್ಯರಿಲ್ಲದವನೂ ಆದ ಈ ಆತ್ಮದ ನಿಜಸ್ವರೂಪವನ್ನು ಚೆನ್ನಾಗಿ ತಿಳಿದು ವಿಜ್ಞಾಯ ಸಮ್ಯಕ್ ನಿಜ ಊಪತ್ ಪುಮನ್ ವಿ ವಿರಜೋ ವಿಮೃತ್ಯು ತಿಳಿದಂತಹ ಮನುಷ್ಯನು ಪಾಪರಹಿತನು ರಜೋ ಗುಣರಹಿತನೂ ವಿ ಪಾಪ್ಮ ವಿರಜ ವಿಮೃತ್ಯು ಮೃತ್ಯು ವಿಲ್ಲದವನು ವಿಶೋಕ ಆನಂದಘನಃ ವಿಪಶ್ಚಿತ್ ಶೋಕವಿಲ್ಲದವನು ಆನಂದಘನನು ಆದ ಜ್ಞಾನಿಯಾಗಿ ವಿಪ ಸ್ವಯಂ ಕೂತಚಿತ್ ನ ಬಿೇತಿ ಕಶಿತ್ ಯಾವುದಕ್ಕೂ ಹೆದರದೇ ನ ಅನ್ಯೋಸ್ತಿ ಪಂಥ ಭವ ಬಂಧ ಮುಕ್ತೇ ಮುಮುಕ್ಷುವಿಗೆ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಲು ವಿನಾ ಸ್ವತತ್ವ ಅವಗಮಂ ಮುಮುಕ್ಷೋ ನಿಜಸ್ವರೂಪವನ್ನು ತಿಳಿಯುವುದರ ಹೊರತು ಬೇರೆ ಯಾವ ಮಾರ್ಗವೂ ಇಲ್ಲ ಇದು ಆತ್ಮನ ಸ್ವರೂಪವನ್ನು ಹೇಳ್ತಾ ಇರತಕ್ಕಂಥದ್ದು ಹಾಗೂ ಯಾವ ಸ್ವರೂಪವನ್ನು ತಿಳ್ಕೊಂಡಾಗ ಹೇಗೆ ಅಮೃತತ್ವವನ್ನು ಹೊಂದುತ್ತಾನೆ ಅಂಥೇಳಿ ಹೇಳ್ತಕ್ಕಂಥದ್ದು ಹಾಗೆಯೇ ಅದಕ್ಕಿಂತ ಬೇರೆ ದಾರಿ ಇಲ್ಲ ಅಮೃತತ್ವ ಹೊಂದಲಿಕ್ಕೆ ಅಂಥೇಳಿ ಹೇಳ್ತಕ್ಕಂಥದ್ದು ಈ ರೀತಿಯಾದ ಮೂರು ವಿಚಾರಗಳು ಇಲ್ಲಿ ಇವೆ ಆತ್ಮನ ಸ್ವರೂಪ ಏನು ಆತ್ಮ ಯಾವುದು ಮತ್ತು ಅದನ್ನು ಅದರ ಲಕ್ಷಣಗಳೇನು ಹಾಗೆ ಅದನ್ನು ಅರಿತವನು ಏನಾಗ್ತಾನೆ ಅಮೃತತ್ವ ಹೊಂದ್ತಾನೆ ಮತ್ತು ಆ ಅಮೃತತ್ವವನ್ನು ಹೊಂದಲಿಕ್ಕೆ ಬೇರೆ ದಾರಿ ಇಲ್ಲ ಆತ್ಮನ್ನು ಅರಿಗಿದ್ರೆ ಹೊರತಾಗಿ ಇಷ್ಟು ವಿಚಾರಗಳು ಈ ಶ್ಲೋಕದಲ್ಲಿದೆ ಇನ್ನು ಇನ್ನೂರ ಶ್ಲೋಕ ಬ್ರಹ್ಮಭಿನ್ನತ್ವ ಜ್ಞಾನ ಭವಮೋಕ್ಷ ಕಾರಣಂ ಏನಾದ್ವಿತೀಯ ಆನಂದಂ ಬ್ರಹ್ಮಸಂಪದ್ಯತೆ ಬುಧೈ ಪರಮಾತ್ಮ ಮತ್ತು ಜೀವಾತ್ಮ ಇವರ ಐಕ್ಯಜ್ಞಾನವೇ ಸಂಸಾರದಿಂದ ಬಿಡುಗಡೆ ಹೊಂದಲು ಕಾರಣವಾಗಿರುತ್ತದೆ ಜ್ಞಾನಿಗಳು ಈ ಐಕ್ಯಜ್ಞಾನದಿಂದಲೇ ಅದ್ವಯವೂ ಆನಂದ ಸ್ವರೂಪವೂ ಬ್ರಹ್ಮವನ್ನು ಪಡೆಯುತ್ತಾರೆ ಬ್ರಹ್ಮಭೂತಸ್ತು ಸಂಸೃತ ಸಂಸೃತ್ಯೈ ವಿವಾನ್ ನಾವರ್ತತೆ ಪುನಃ ವಿಜ್ಞಾತ ವಿಜ್ಞಾತವ್ಯಮತಃ ಸಮ್ಯಕ್ ಬ್ರಹ್ಮಭಿನ್ನವತ್ಮನಃ ಇನ್ನೂ ಇಪ್ಪತ್ತ್ನಾಲ್ಕನೇ ಶ್ಲೋಕ ಆದರೆ ಬ್ರಹ್ಮಜ್ಞಾನಿಯಾದ ವಿದ್ವಾಂಸನು ಜನ್ಮ ಮರಣ ಸಂಸಾರಕ್ಕೆ ಪುನಃ ಬರುವುದಿಲ್ಲ ಆದ್ದರಿಂದ ತಾನು ಬ್ರಹ್ಮಕ್ಕಿಂತ ಬೇರೆಯಲ್ಲವೆಂಬುದನ್ನು ಪ್ರತಿಯೊಬ್ಬನು ಚೆನ್ನಾಗಿ ತಿಳಿದುಕೊಳ್ಳಬೇಕು ತಾನೇ ಬ್ರಹ್ಮ ಅಂತೇಳಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ವಿಶುದ್ಧಂ ಪರಂ ಸ್ವತಃಸಿಧ ನಿತ್ಯರ ನಿತ್ಯಾನಂದೈಕರಸಂ ಪ್ರತ್ಯಾಗ ಭಿನ್ನಂ ನಿರಂತರಂ ಜಯತೀ ಇನ್ನೂರ ಇಪ್ಪತ್ತೈದನೇ ಶ್ಲೋಕ ಬ್ರಹ್ಮವು ಸತ್ಯವಾದದ್ದು ಜ್ಞಾನಸ್ವರೂಪವಾದದ್ದು ಅನಂತವಾದದ್ದು ಆಗಿದೆ ಅತ್ಯಂತ ಶ್ರೇಷ್ಠವು ಶುದ್ಧವು ಮಾಯಾತೀತವು ಸ್ವತಃಸಿದ್ಧವು ನಿತ್ಯಾನಂದವು ಎಂಬ ಒಂದೇ ರೂಪವಾಗಿರುವುದು ಪ್ರತ್ಯಗ ಬೇರೆ ಎಲ್ಲದ್ದೂ ಆದ ಬ್ರಹ್ಮವು ಯಾವಾಗಲೂ ಸರ್ವೋತ್ಕೃಷ್ಟವಾಗಿರುತ್ತದೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಸತ್ಯ ಅಂದರೆ ಭೂತ ವರ್ತಮಾನ ಭವಿಷ್ಯಕ್ಕೆ ಮೂರು ಕಾಲಗಳಲ್ಲೂ ಬದಲಾಯಿಸದೆ ಒಂದೇ ರೀತಿಯಲ್ಲಿ ಇರತಕ್ಕಂಥದ್ದು ಸತ್ ಸ್ವರೂಪವಾದದ್ದು ಯಥಾರ್ಥವಾದದ್ದು ಸತ್ಯ ಜ್ಞಾನ ಜ್ಞಾನವೆಂದರೆ ವೇದಾಂತ ಪ್ರಕ್ರಿಯೆಯಲ್ಲಿ ತಿಳಿವಳಿಕೆಯನ್ನು ಮಾಡುವ ಆತ್ಮ ತಿಳುವಳಿಕೆಯನ್ನು ಉಂಟು ಆತ್ಮ ಯಾವುದರಿಂದ ಉಳಿದೆಲ್ಲ ತಿಳುವಳಿಕೆಗಳು ನಮಗೆ ಸಾಧ್ಯವಾಗ್ತದೋ ಅದು ಆತ್ಮ ಜ್ಞಾನ ಸ್ವರೂಪವಾದದ್ದು ಇದು ಉಳಿದ ಜ್ಞಾನಗಳಿಗೆ ಮೂಲಭೂತವಾದದ್ದು ಆತ್ಮವನ್ನೇ ಕುರಿತು ಇಲ್ಲಿ ಹೇಳಿರತಕ್ಕಂಥದ್ದು ವಸ್ತು ವಿಷಯಗಳ ವಸ್ತು ವಸ್ತುಜ್ಞಾನವನ್ನು ಅಲ್ಲ ಸತ್ಯಂ ಜ್ಞಾನಂ ಅನಂತಂ ಅಂತ್ಯವಿಲ್ಲದ್ದು ಶಾಶ್ವತವಾದದ್ರೀ ಕಾಲಾಬಾಧಿತವಾದದ್ದು ಸತ್ಸ್ವರೂಪವುಳ್ಳದ್ದು ಅನಂತ ಅಂತ್ಯವಿಲ್ಲದ್ದು ಅದಕ್ಕೆ ಆದಿ ಇಲ್ಲದ್ರಿಂದ ಅದ ಅನಂತ ಅದು ನಿರಪೇಕ್ಷ ಹಾಗೂ ಸರ್ವತಂತ್ರ ಸ್ವತಂತ್ರ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತಹದ್ದು ಬ್ರಹ್ಮ ಇದು ಪರಮಾರ್ಥ ಸತ್ಯವನ್ನು ಉಪನಿಷತ್ತು ಹೇಳಿರತಕ್ಕಂಥ ರೀತಿ ಬ್ರಹ್ಮ ಸ್ವರೂಪ ಲಕ್ಷಣ ಸತ್ಯಜ್ಞಾನ ಮತ್ತು ಅನಂತ ಅಂಥೇಳಿ ಅನಂತ ಶಾಶ್ವತವು ಅನಂತವಾದ ಶುದ್ಧ ಜ್ಞಾನ ತತ್ವ ಬುದ್ಧಿಯ ಮೂಲಕ ಕೆಲಸ ಮಾಡಿ ನಮಗೆ ತಿಳುವಳಿಕೆಯನ್ನು ಉಂಟು ಮಾಡುತ್ತದೆ ಈ ಶುದ್ಧ ಪ್ರಜ್ಞಾನವೇ ಆತ್ಮ ಪರಬ್ರಹ್ಮ ಅದು ಎಲ್ಲ ಕಾಲಗಳಲ್ಲಿ ಪರಂಜ್ಯೋತಿ ರೂಪವಾಗಿ ಬೆಳಗುತ್ತಿರ್ತಕ್ಕಂಥ ಚೈತನ್ಯ ಘನ ವಿಶುದ್ಧ ಪರಿಶುದ್ಧವಾದದ್ದು ಎಲ್ಲ ಜಡ ವಸ್ತು ರೂಪವಾದ ಉಪಾಧಿಗಳನ್ನು ಅತಿಕ್ರಮಿಸಿರುವ ಪರಿಶುದ್ಧತೆಯನ್ನು ಅತಿಕ್ರಮಿಸಿ ಇರುವಂಥದ್ದು ಪಡೆದಿರುತ್ತದೆ ಅದು ಎಲ್ಲ ವಸ್ತುಗಳನ್ನು ಒಂದು ವಸ್ತು ಶುದ್ಧವಾಗಿದೆ ದೋಷರಹಿತವಾಗಿದೆ ಅಂದರೆ ಅದರಲ್ಲಿ ಬೇರೆ ಯಾವ ವಸ್ತುವು ಬೆರೆಯದೆ ಯಾವ ವಸ್ತು ಇರಬೇಕೋ ಅದು ಮಾತ್ರ ಇದೆ ಅಂತೇಳಿ ಅರ್ಥ ಮಿಶ್ರವಾದ್ದಲ್ಲ ಅದು ಇನ್ನು ಪರಂ ಅಂದರೆ ದೇಹ ಮನಸ್ಸು ಬುದ್ಧಿಗಳನ್ನು ಅತಿಕ್ರಮಿಸಿರುವಂಥದ್ದು ದೇಹಾದಿಗಳನ್ನು ದಾಟಿದ ಮೇಲೆ ಪ್ರೇಕ್ಷಕನಾಗಲಿ ಭಾವುಕನಾಗಲಿ ಚಿಂತಕನಾಗಲಿ ಇರುವುದಿಲ್ಲ ಅವು ಇಲ್ಲದ ಮೇಲೆ ವಿಷಯ ಭಾವ ಚಿಂತನೆಗಳು ಇರುವುದಿಲ್ಲ ಅಲ್ಲಿ ಉಳಿದಿರುವುದಿಲ್ಲ ಅಂದರೆ ಅದ್ವಿತೀಯವಾದ ಪರಿಶುದ್ಧ ಆತ್ಮ ಒಂದೇ ಸ್ವತಃಸಿದ್ಧವಾದದ್ದು ಅದಕ್ಕೆ ಬೇರೆ ಸಿದ್ಧಾಂತ ಇಲ್ಲ ಸ್ವಯಂ ಬೋಧ ಸ್ವಯಂ ಪ್ರಕಾಶ ಬೇರೆ ಯಾವ ಉಪಕರಣವೂ ಬೇಕಾಗಿಲ್ಲ ಅದನ್ನು ತಿಳಿಯಲಿಕ್ಕೆ ಬೇರೆ ಯಾವುದನ್ನು ಅಪೇಕ್ಷಿಸದೆ ತಾನೇ ತಾನಾಗಿ ಇರುವಂಥದ್ದು ಸ್ವತಃಸಿದ್ಧ ಆ ಜ್ಞಾನ ಶಕ್ತಿಯಿಂದಲೇ ಅಂದರೆ ಸ್ವಯಂ ಪ್ರಕಾಶವುಳ್ಳದ್ದು ಸ್ವಯಂ ಬೋಧವುಳ್ಳದ್ದು ಆ ಜ್ಞಾನಶಕ್ತಿ ಅಂದರೆ ಉಳಿದದ್ದೆಲ್ಲವೂ ಕೂಡ ತಿಳುವಳಿಕೆಗೆ ಬರ್ತದೆ ಅದನ್ನು ಅರಿಯುವುದಕ್ಕೆ ಬೇರೆ ಯಾವ ಜ್ಞಾನವೂ ಬೇಕಾಗಿಲ್ಲ ಅಂಥೇಳಿ ಬ್ರಹ್ಮನ ಸ್ವರೂಪನ ನಿತ್ಯಾನಂದ ಈಕರಸಂ ಅಂತೇಳಿ ಹೇಳಿದೆ ನಿತ್ಯಾನಂದ ಏಕರಸ ಬ್ರಹ್ಮನ ಲಕ್ಷಣವೇನೊಂದು ಯಾರಾದರೂ ಕೇಳಿದರೆ ಏನು ಹೇಳಲು ಸಾಧ್ಯ ಅದು ಆನಂದರಸ ಮಾತ್ರವಲ್ಲ ಅಮಿಶ್ರಿತ ಆನಂದ ಸಾರ ಅಂತೇಳಿ ಹೇಳ್ಬೋದು ಆನಂದ ಸಾರವು ಆನಂದವನ್ನು ಮೀರಿದ್ದು ವಿಷಯ ಸಂಪರ್ಕದಿಂದ ಉಂಟಾಗುವ ಸುಖವೂ ಆನಂದವೆನಿಸಲಾರದು ಏಕೆಂದರೆ ಆ ಸುಖವನ್ನು ಅನುಭವಿಸುತ್ತಿರುವಾಗ ಅನೇಕ ವೇಳೆ ಆ ವ್ಯಕ್ತಿಗೆ ಆನಂದ ಅನುಭವದ ಪ್ರಜ್ಞೆ ಇರುವುದಿಲ್ಲ ಭಾಷ್ಯ ವಸ್ತುಗಳಿಂದ ಬರುವ ವಿಷಯಾನಂದವು ಏಕರಸವಾಗಿಯೂ ಇರುವುದಿಲ್ಲ ಅದು ವಿವಿಧವಾದ ಭಾವೋದ್ರೇಕಗಳಿಂದ ಮಿಶ್ರಿತವಾಗಿರ್ತದೆ ಅದರ ತೀವ್ರತೆಯು ಬೇರೆ ಬೇರೆ ಸ್ತರಗಳಲ್ಲಿರ್ತದೆ ಆದರೆ ಬ್ರಹ್ಮಾನಂದವು ಯಾವ ಏರಿಳಿತವೂ ಇಲ್ಲದೆ ಬೇರಾವ ಭಾವಾವೇಶಗಳಿಂದಲೂ ಮಿಶ್ರವಾಗದೆ ಏಕರೂಪವಾದ ಆನಂದದ ಭಟ್ಟಿ ಇಳಿಸಿದ ಶುದ್ಧ ಅದು ಅಖಂಡವಾದ ಅವಿನಾಶಿಯಾದ ಮಹದಾನಂದ ಅದನ್ನು ಮೀರಿದ ಆನಂದ ಇಲ್ಲ ಅಂತೇಳಿ ಸ್ವಾಮಿ ಶ್ರೀಮಯಾನಂದರು ವಿವರಿಸ್ತಾ ಇದ್ದಾರೆ ಪ್ರತ್ಯೇಕ ಅಭಿನ್ನಂ ನಮ್ಮೊಳಗಿರುವ ಆತ್ಮನಿಗಿಂತ ಬೇರೆ ಎಲ್ಲದ್ದು ಎನ್ನತಕ್ಕಂಥ ಭಾವ ಬ್ರಹ್ಮನು ನಮ್ಮ ಆತ್ಮಕ್ಕಿಂತ ಬೇರೆಯಲ್ಲ ನಮ್ಮೆಲ್ಲರಲ್ಲೂ ಇರುವ ಆತ್ಮವೇ ಬ್ರಹ್ಮ ಜಯತಿ ಆತ್ಮವು ಯಾವಾಗಲೂ ವಿಜಯಶಾಲಿಯಾಗಿರ್ತದೆ ಅಂದರೆ ನಿರಂತರವಾಗಿ ಎಲ್ಲದಕ್ಕಿಂತಲೂ ಉತ್ಕೃಷ್ಟವಾಗಿರ್ತದೆ ಅಂತೇಳಿ ಇದರ ಅರ್ಥ ಅದು ಎಲ್ಲರ ಹೃದಯದಲ್ಲೂ ತನ್ನ ಮಹಿಮೆಯಿಂದ ಮೆರೆಯುತ್ತಾ ಇರ್ತದೆ ಎಲ್ಲ ಜಡವಸ್ತುಗಳು ಪರಿಚ್ಛಿನ್ನವಾದ್ದರಿಂದ ನಾಶವಾಗುವ ಸ್ವಭಾವಗಳುವುಗಳು ಅವುಗಳನ್ನು ಜಯಿಸಿ ತನ್ನ ಉತ್ಕೃಷ್ಟತೆಯಿಂದ ಆತ್ಮವು ತನ್ನ ಪ್ರಭುತ್ವವನ್ನು ಪ್ರಕಟಿಸ್ತದೆ ಇವಿಷ್ಟು ಆತ್ಮಸ್ವರೂಪವನ್ನು ಹೇಳಿದಾಗಾಯ್ತು ಇನ್ನು ಮುಂದೆ ನಾಳೆ ದಿವಸ ನಾವು ಸರ್ವವು ಬ್ರಹ್ಮನ ವ್ಯಕ್ತರೂಪ ಎನ್ನತಕ್ಕಂಥ ವಿಚಾರವನ್ನು ಶ್ಲೋಕ ಇನ್ನೂರ ಇಪ್ಪತ್ತಾರರಿಂದ ಇನ್ನೂರ ಮೂವತ್ತಾರವರೆಗೆ ನೋಡಲಿಕ್ಕಿದ್ದೇವೆ ಇನ್ನೂರ ಇಪ್ಪತ್ತೈದು ಶ್ಲೋಕಗಳು ಮುಗಿಯಿತು ವಿವೇಕೂರಾಮಣ್ಯ ಇಪ್ಪತ್ತಾರನೇ ಕಂತು ಇಲ್ಲಿಗೆ ಮುಕ್ತಾಯ ಆಯಿತು ಹರೇರಾಮ ಶ್ರೀ ಶಂಕರ ಓಂ ತತ್ಸತ್ತು ಸರ್ವಲೋಕ ಶಾಂತಿರಸ್ತು